ಪರಮಾತ್ಮ ಜೀವರಿ ಜೀವರಿಗೆ ಶರೀರವನ್ನು ಕೊಟ್ಟು ಸಾಧನೆ ಮಾಡಿಸುವುದೇ ಭಗವಂತನ ಕ್ರೀಡಾ ವಿಲಾಸ ಅನ್ನೋದನ್ನು ತಿಳಿಸ್ತಾರೆ ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇಲ್ಲ ಕ್ರೀಡೆಗೋಸುಗ ಅಬರ ಬರಗತಿ ನೀಡಲು ಸುಗ ದೇಹಗಳ ಕೊಟ್ಟಾಡುವನು ಸ್ವೇಚ್ಛೆಯಲ್ಲಿ ಬ್ರಹ್ಮೇಶಾದ್ಯರುಳು ಪೊಕ್ಕು ಮಾಡುವನು ವ್ಯಾಪಾರ ಬಹುವಿಧ ಮೂಢ ಧೈತ್ಯರುಳಿದ್ದು ಪ್ರತಿದಿನ ಕೇಡು ಲಾಭಗಳಿಂದ ಇದರಿಂದ ಅವ ಕಾಲದಲ್ಲಿ ಪರಮಾತ್ಮ ತ್ರಿವಿಧ ಜೀವರಿಗೆ ಅವರವರ ಗತಿಯನ್ನ ಕೊಡಲಿಕ್ಕಾಗಿಯೇ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಮಾಡ್ತಾನೆ ಪರಮಾತ್ಮನಿಗೆ ಜೀವರ ಸೃಷ್ಟಿಯಾದಿಗಳನ್ನು ಮಾಡೋದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಅನ್ನೋದು ಕೂಡ ಇಲ್ಲ ಪ್ರಯೋಜನ ಏನಿದ್ರೂ ಜೀವರಿಗೆ ಮಾತ್ರ ನ ಪ್ರಯೋಜನವತ್ವಾತನ ಅಧಿಕರಣದಲ್ಲಿ ಬ್ರಹ್ಮಸೂತ್ರದಲ್ಲಿ ಇದನ್ನು ತಿಳಿಸ್ತಾರೆ ಜೀವರಿಗೆ ತ್ರಿವಿಧ ಜೀವರಾಶಿಗಳು ಸಾತ್ವಿಕರಿಗೆ ಮೋಕ್ಷವನ್ನು ರಾಜಸ್ಸರಿಗೆ ನಿತ್ಯ ಸಂಸಾರವನ್ನು ತಾಮಸರಿಗೆ ನರಕ ಅಂದಂ ತಮಸ್ಸನ್ನು ಹೊಂದಿಸೋದಕ್ಕಾಗಿ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯ ನಿಯಮನ ಇತ್ಯಾದಿ ಅಷ್ಟಕರ್ತೃತ್ವವನ್ನು ಕೂಡ ಪರಮಾತ್ಮ ಮಾಡ್ತಾನೆ ಆದ್ದರಿಂದ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಅನ್ನೋದು ಕಿಂಚಿತ್ತೂ ಇಲ್ಲ ಯಾಕೆ ಮಾಡ್ತಾನೆ ಅಂದರೆ ಮಂಡುಕ ಉಪನಿಷತ್ತಲ್ಲಿ ಹೇಳ್ತಾರೆ ಭೋಗಾರ್ಥಂ ಸೃಷ್ಟಿ ರೀತ್ಯನ್ನೇ ಚಾಪರೆ ದೇವಶೇಷ ಸ್ವಭಾವೋಯ್ ಆಪ್ತಕಾಮಸ್ಯ ಕಾಸ್ಪೃಹಾ ಪರಮಾತ್ಮ ತನ್ನ ಆನಂದಕ್ಕಾಗಿ ಸೃಷ್ಟ್ಯಾಧಿ ಕಾರ್ಯಗಳನ್ನು ಮಾಡ್ತಾನೆ ಅಂತ ಕೆಲವು ಮತಯರ ಅಭಿಪ್ರಾಯ ಇನ್ನ ಕೆಲವರು ಹೇಳ್ತಾರೆ ಬೇಸರವನ್ನು ಕಳೆಯೋದಕ್ಕಾಗಿ ಭಗವಂತ ಸೃಷ್ಟ್ಯಾಧಿಕಾರ್ಯಗಳನ್ನೆಲ್ಲ ಮಾಡ್ತಾನೆ ಅದೆರಡೂ ಸರಿಯಲ್ಲ ಪರಮಾತ್ಮ ಆನಂದಕ್ಕಾಗಿ ಸೃಷ್ಟ್ಯಾದಿಗಳನ್ನು ಮಾಡೋದಿಲ್ಲ ಆನಂದೋದ್ರೇಕದಿಂದ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ ಪರಮಾತ್ಮನಿಗೆ ಸೃಷ್ಟಿ ಮಾಡುವಾಗ ಯಾವ ಮನಸ್ಥಿತಿಯೋ ಅದನ್ನು ನಾಶ ಮಾಡುವಾಗಲೂ ಅದೇ ಮನಸ್ಥಿತಿ ಸೃಷ್ಟಿ ಮಾಡಬೇಕಾದ್ರೆ ಸಂತೋಷ ಆಗಲಿ ಅಥವಾ ನಾಶ ಮಾಡುವಾಗ ಅಥವಾ ಲಯವನ್ನು ಮಾಡುವಾಗ ದುಃಖ ಇದು ಇಲ್ಲ ಹಿಂದೆ ವ್ಯಾಪ್ತಿ ಸಂದಿಯಲ್ಲಿ ತಿಳಿಸಿದ್ರು ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದ ಲಾಡಿ ಮೋದದಿ ತುಳಿದು ಕೆಡಿಸುವ ತೆರದೆ ಲಕ್ಷ್ಮೀ ಲೋಕಗಳ ಮಕ್ಕಳು ಮನೆಯಲ್ಲಿ ಮರಳಿನಲ್ಲಿ ಮನೆಯನ್ನು ಕಟ್ತಾರೆ ಬಹಳಷ್ಟು ಸಂತೋಷ ಪಡ್ತಾರೆ ಆ ಮರಳಿನಿಂದ ಆಟ ಆಡ್ತಾರೆ ಮನೆಯೊಳಗೆ ಎಲ್ಲ ಆಯಿತು ನಂತರ ಹೋಗೋ ಸಂದರ್ಭದಲ್ಲಿ ತಾವೇ ಸೃಷ್ಟಿ ಮಾಡಿರ್ತಕ್ಕಂಥ ಮನೆಯನ್ನು ತಮ್ಮ ಕಾಲಿನಿಂದಲೇ ಒದ್ದು ಅದನ್ನು ನಾಶ ಮಾಡ್ತಾರೆ ಆದರೆ ಕಿಂಚಿತ್ತೂ ದುಃಖ ಇಲ್ಲ ಆದ್ದರಿಂದ ಏನಾಯಿತು ಆನಂದಕ್ಕಾಗಿಯೂ ಅಲ್ಲ ಯಾರಿಗೆ ದುಃಖ ಆಗತ್ತೆ ಅಂದರೆ ಪುನಃ ಮತ್ತೆ ನಿರ್ಮಾಣ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇಲ್ವೋ ಅವರಿಗೆ ದುಃಖ ಆಗತ್ತೆ ಭಗವಂತ ಏಕಕಾಲದಲ್ಲಿ ಅನೇಕ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಇರೋವನಿಗೆ ಅದನ್ನ ಲಯ ಮಾಡಿದಾಗಲೂ ಕೂಡ ದುಃಖ ಆಗೋದಿಲ್ಲ ಸೃಷ್ಟಿ ಮಾಡಿದಾಗೂ ಕೂಡ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇಲ್ಲ ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಆನಂದೋದ್ರೇಕದಿಂದ ಸ್ವಾಭಾವಿಕವಾಗಿ ಭಗವಂತ ಸೃಷ್ಟಿ ಮಾಡ್ತಾನೆ ಪರಮಾತ್ಮ ಆಪ್ತಕಾಮ ಅವನಿಗೆ ಯಾರಿಂದ ಏನೂ ಕೂಡ ಆಗಬೇಕಾದ್ದಿಲ್ಲ ಅನಿಷ್ಟ ನಿವೃತ್ತಿ ಆಗಬೇಕಾದ್ದಿಲ್ಲ ಇಷ್ಟ ಪ್ರಾಪ್ತಿ ಆಗಬೇಕಾಗಿಲ್ಲ ಅಂತಹ ಭಗವಂತನನ್ನು ಉಪಾಸನೆ ಮಾಡಿದ್ರೆ ಜೀವರಿಗೆ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟ ಪ್ರಾಪ್ತಿ ಅನ್ನೋದಾಗೋದೇ ಹೊರತು ಪರಮಾತ್ಮನಿಗೆ ಯಾರಿಂದ ಏನೂ ಆಗಬೇಕಾಗಿಲ್ಲ ಸ್ವರಮಣ ಪರಮಾತ್ಮ ಆದ್ದರಿಂದ ಆನಂದೋದ್ರೇಕದಿಂದನೇ ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಆನಂದವನ್ನು ಪಡ್ಕೊಳ್ಳೋದಕ್ಕೂ ಆಗಲ್ಲ ಅಥವಾ ಬೇಸರವನ್ನು ಕಳೆಯೋದಕ್ಕಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಅಂತನೂ ಅಲ್ಲ ಪರಮಾತ್ಮನಿಗೆ ಬೇಸರದ ಪ್ರಶ್ನೆಯೇ ಇಲ್ಲ ನಿತ್ಯ ಆನಂದಮಯ ನಿತ್ಯ ಸುಖಮಯನಾಗಿರೋನು ಭಗವಂತ ಆದ್ದರಿಂದ ಕೇವಲ ಕ್ರೀಡೆಗಾಗಿ ಮಾಡ್ತಾನೆ ಭಗವಂತ ಜೀವರಿಗೆ ಅವರವರ ಗತಿಯನ್ನು ಹೊಂದಿಸ್ಲಿಕ್ಕಾಗಿ ಮಾತ್ರ ಮಾಡ್ತಾನೆ ಪರಮಾತ್ಮ ಅದಕ್ಕೆ ಹೇಳ್ತಾರೆ ಕೇಡು ಲಾಭಗಳಿ ಇಲ್ಲ ಇದರಿಂದ ಆವ ಕಾಲದಲ್ಲಿ ಕೇಡು ಅಂದರೆ ತಮೋಯೋಗ್ಯಾದಿಗಳಿಗೆ ದುಃಖ ಆದಂತೆ ಪರಮಾತ್ಮನಿಗೆ ದುಃಖ ಆಗತ್ತಾ ಅಂದರೆ ಇಲ್ಲ ಲಾಭ ಅಂದರೆ ಮುಕ್ತನಂತೆ ಸುಖ ಆಗತ್ತೆ ಅನ್ನೋ ಇಷ್ಟೆಲ್ಲ ಮಾಡೋದ್ರಿಂದ ಅಂದರೆ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭ ನಷ್ಟಗಳ ವಿಚಾರವೂ ಕೂಡ ಇಲ್ಲವೇ ಇಲ್ಲ ಆದ್ದರಿಂದ ಕೇಡೂ ಇಲ್ಲ ಲಾಭವೂ ಇಲ್ಲ ಪರಮಾತ್ಮ ಅವನಿಗೆ ಯಾಕೆ ಅಂದರೆ ಅವನು ಕರ್ಮಬದ್ಧನಲ್ಲ ನಾವು ಕರ್ಮದಿಂದ ಬದ್ಧರಾದವರು ತ್ರಿವಿಧ ಗುಣಗಳಿಂದ ಕೂಡಿರ್ತಕ್ಕಂಥ ಲಿಂಗ ಶರೀರವನ್ನು ಹೊಂದಿರೋರು ಆದ್ದರಿಂದ ನಮಗೆ ಈ ಕರ್ಮದ ನಿಯಮಗಳು ನಿಷಿದ್ಧ ಕರ್ಮದಿಂದ ನಮಗೆ ಕೇಡು ಅಥವಾ ಹಾನಿಯಾಗತ್ತೆ ನರಕಾದಿ ಅನಿಷ್ಟ ಲೋಕಗಳ ಪ್ರಾಪ್ತಿಯಾಗತ್ತೆ ವಿಹಿತ ಕರ್ಮದಿಂದ ಲಾಭ ಆಗತ್ತೆ ಸಂತೋಷ ಆಗುತ್ತೆ ಸ್ವರ್ಗಾದಿ ಸುಖಭೋಗವಾಗಿರ್ತಕ್ಕಂಥ ಲೋಕಗಳ ಪ್ರಯೋಜನ ಅನ್ನೋದು ಲೋಕದಲ್ಲಿ ಕಂಡಿದೆ ಆದರೆ ಪರಮಾತ್ಮ ನಿತ್ಯ ಮುಕ್ತ ಸರ್ವಮುಕ್ತರಿಗೆ ಆಶ್ರಯನಾಗಿರುವಂಥವನು ಪರಮಾತ್ಮ ಮುಕ್ತ ಮುಕ್ತ ಎಲ್ಲರಿಗೂ ಆಶ್ರಯನಾಗಿರೋನು ಅವನಿಗೆ ಯಾರಿಂದನೂ ಏನೂ ಆಗಬೇಕಾಗಿಲ್ಲ ಆದ್ದರಿಂದ ಭಗವಂತನಿಗೆ ಸೃಷ್ಟಿಯಾದಿ ಕಾರ್ಯಗಳು ಅನ್ನೋದು ಸೋಯಂ ವಿಹಾರೈಹ ಮೇ ತನುಭೃತ್ ಸ್ವಭಾವ ಸಂಭೂತೆಯೇ ಭವತಿ ಭೂತಿಕೃತ್ ಏವಭೂತ್ಯ ಅಂತ ತತ್ವನಿರ್ಣಯದಲ್ಲಿ ಸೃಷ್ಟಿ ಅನ್ನೋದು ಭಗವಂತನಿಗೆ ಕ್ರೀಡೆ ಜೀವರಿಗೆ ಅವರವರ ಗತಿ ಪ್ರಾಪ್ತಿಯಾಗಲಿಕ್ಕಾಗಿ ಮಾಡ್ತಾನೆ ಆದ್ದರಿಂದ ಏನಾಯಿತು ಜೀವರಿಗೆ ಅವರವರ ಗತಿಯನ್ನು ಹೊಂದುವಂತಹ ಪ್ರಯೋಜನ ಇದೆ ಭಗವಂತ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡಿದಾಗ ಅದೇ ರೀತಿಯಾಗಿ ಲಕ್ಷ್ಮೀದೇವಿಗೂ ಕೂಡ ಬ್ರಹ್ಮಾಂಡದ ಒಡೆತನ ಅನ್ನೋ ಮಹಾ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗ್ತಾ ಇದೆ ಆದ್ದರಿಂದ ಭಗವಂತ ಕೇವಲ ಪರಪ್ರಯೋಜನಕ್ಕಾಗಿ ಸೃಷ್ಟಿಯಾದಿ ಎಲ್ಲ ಕಾರ್ಯವನ್ನು ಮಾಡ್ತಾನೆ ಹೊರತು ಸ್ವಪ್ರಯೋಜನ ರಹಿತ ಪರಮಾತ್ಮ ಏನು ಮಾಡ್ತಾನೆ ಹೇಗೆ ಮಾಡ್ತಾನೆ ಅಂದರೆ ಸ್ವೇಚ್ಛೆಯಲ್ಲಿ ಬ್ರಹ್ಮೇಶಾಜ್ಯರುಳು ಪೊಕ್ಕು ಮಾಡುವನು ವ್ಯಾಪಾರ ಬಹು ವಿಧ ಪ್ರತಿದಿನ ಪರಮಾತ್ಮ ಅಜ್ಞಾನಿಗಳಾಗಿರ್ತಕ್ಕಂಥ ದೈತ್ಯರೊಳಗೂ ಇದ್ದು ನಿಯಮನ ಮಾಡ್ತಾನೆ ಅದರಿಂದನೂ ಕೇಡು ಲಾಭಗಳಿಂದ ಇಲ್ಲ ಅವನಿಗೆ ಅದೇ ರೀತಿಯಾಗಿ ಬ್ರಹ್ಮೇಶಾದ್ಯರಳು ಪೊಕ್ಕು ಮಾಡುವನು ವ್ಯಾಪಾರ ಬಹುವಿಧ ಬ್ರಹ್ಮಾದಿ ಎಲ್ಲ ದೇವತೆಗಳಲ್ಲೂ ನಿಂತು ತಾನೇ ವ್ಯಾಪಾರವನ್ನು ನಾನಾ ರೀತಿಯಾಗಿ ಅನಂತ ಜೀವರಾಶಿಗಳಲ್ಲಿ ಅನಂತ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿಸ್ತಾನೆ ಅದರಿಂದ ಪ್ರಯೋಜನವೂ ಇಲ್ಲ ಅಜ್ಞಾನಿಗಳಾಗಿರ್ತಕ್ಕಂಥ ಭಗವಂತನನ್ನೇ ದ್ವೇಷ ಮಾಡುವ ದೈತ್ಯರಲ್ಲಿದ್ದು ನಾನಾ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಅವರ ಯೋಗ್ಯತೆ ಅನುಸಾರ ಮಾಡಿ ಮಾಡಿಸ್ತಾನೆ ತಾನೇ ಬಿಂಬನಾಗಿ ಆದರೂ ಕೂಡ ಅದರಿಂದ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖಾದಿಗಳಿಲ್ಲ ಹೇಗೆ ಮಾಡ್ತಾನೆ ಅಂದರೆ ಸ್ವೇಚ್ಛೆಯಲ್ಲಿ ತನ್ನ ಮನಸ್ಸಿಗೆ ಏನು ಬಂತು ಅದನ್ನೇ ಮಾಡ್ತಾನೆ ಅಂತಂದರೆ ಮನ ಬಂದಂತೆ ವರ್ತನೆ ಮಾಡ್ತಾನೆ ಅಂತ ಅರ್ಥ ಅಲ್ಲ ಜೀವರ ಸ್ವರೂಪ ಯೋಗ್ಯತೆ ಅಂತ ತನ್ನ ಸಂಕಲ್ಪದ ಅನುಸಾರವಾಗಿ ಭಗವಂತ ಮಾಡ್ತಾನೆ ಸ್ವ ಇಚ್ಛೆಯಿಂದ ಸ್ವೇಚ್ಛೆ ಭಗವಂತ ಬ್ರಹ್ಮ ಈಶಾ ಅಂದರೆ ಬ್ರಹ್ಮ ರುದ್ರಾದಿ ದೇವತೆಗಳೊಳಗೆ ಪ್ರವೇಶ ಮಾಡಿ ಅದೇ ರೀತಿಯಾಗಿ ತತ್ವಾಭಿಮಾನಿ ದೇವತೆಗಳಲ್ಲಿ ಹೇಗೋ ಅದೇ ರೀತಿಯಾಗಿ ಆ ಜೀವನ ಶರೀರದಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೈತ್ಯರೊಳಗೂ ಇತ್ತು ನಾನಾ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ತಾನೆ ಮಾಡಿ ಮಾಡಿಸ್ತಾನೆ ಭಗವಂತ ಭಗವಂತನಿಗೆ ಜೀವರಂತೆ ಪ್ರಾಕೃತ ಶರೀರ ಇಲ್ಲ ಪ್ರಾಕೃತ ಶರೀರಿ ಭಗವಂತ ಆದರೂ ಕೂಡ ಸ್ವರೂಪಭೂತವಾಗಿರ್ತಕ್ಕಂಥ ಚಿನ್ಮಯ ಶರೀರದಿಂದಲೇ ಕ್ರೀಡೆಗಾಗಿ ಭಗವಂತ ಆ ಪ್ರಕೃತ ಶರೀರದೊಳಗೆ ಪ್ರವೇಶವನ್ನು ಮಾಡ್ತಾನೆ ಸೃಷ್ಟಿ ಮೊದಲಾಗಿರ್ತಕ್ಕಂಥ ಎಲ್ಲ ವ್ಯಾಪಾರವನ್ನು ಮಾಡ್ತಾನೆ ಬಿಂಬ ರೂಪದಿಂದ ಅವರವರ ಹೃದಯ ಸಿಂಹಾಸನದಲ್ಲಿ ತಾನೇ ಇದ್ದು ಬಹುವಿಧ ವ್ಯಾಪಾರಗಳನ್ನ ಭಗವಂತನೇ ಮಾಡಿ ಮಾಡಿಸ್ತಾನೆ ಬ್ರಹ್ಮಾದಿ ಜೀವರೇನಿದ್ರು ಕೇವಲ ನಿಮಿತ್ತ ಮಾತ್ರ ಬ್ರಹ್ಮಾದಿ ಜೀವರಲ್ಲಿ ಅನೇಕ ವಿಭೂತಿ ರೂಪಗಳಿಂದ ಪರಮಾತ್ಮ ಪ್ರವೇಶ ಮಾಡಿ ವಿಶೇಷ ಕಾರ್ಯಗಳನ್ನು ಮಾಡಿಸ್ತಾನೆ ಉದಾಹರಣೆಗೆ ಬ್ರಹ್ಮದೇವರು ಭಗವಂತನ ಅಚ್ಚಿನ್ನ ಭಕ್ತರು ಪ್ರಳಯ ಕಾಲದಲ್ಲೂ ಜ್ಞಾನ ಇಲ್ಲ ಅವರೊಳಗೆ ಇದ್ದು ಬ್ರಹ್ಮಣೇ ಬ್ರಹ್ಮರೂಪೋಸೋ ಸೃಷ್ಟಿ ಕಾರ್ಯವನ್ನು ಅವರ ತಾನು ಮಾಡಿ ಅವರಿಗೆ ಕೀರ್ತಿಯನ್ನು ಕೊಟ್ಟು ಜಗತ್ತು ಸೃಷ್ಟಿಕರ್ತ ಅಂದರೆ ಚತುರ್ಮುರ್ಖ ಬ್ರಹ್ಮ ಅಂತ ತಿಳಿಯುವಂತೆ ಮಾಡಿ ಅದೇ ರೀತಿಯಾಗಿ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ ರುದ್ರಾಂತರ್ಗತನಾಗಿ ತಾನೆ ಸಂಕಷ್ಣ ರೂಪದಿಂದ ಇದ್ದು ಲಯಕಾರ್ಯವನ್ನು ಮಾಡಿ ಕೀರ್ತಿಯನ್ನು ಲಯಕರ್ತೃವನ್ನು ಬಿರುದನ್ನ ಆ ದೇವರಿಗೆ ಕೊಡ್ತಾನೆ ಇದೆಲ್ಲ ಹ್ಯಾಕ್ ಮಾಡ್ತಾನೆ ಅಂದರೆ ಅವರಿಗೆ ಅನುಗ್ರಹ ಮಾಡೋಕ್ಕೆ ತನ್ನ ಸಂಕಲ್ಪದಂತೆ ಭಗವಂತ ಮಾಡ್ತಾನೆ ಆದ್ದರಿಂದ ಭೂತ ಮಾನವನು ದಿನ ದಿನದೇ ಮಾತನಾಡುವ ಥರನಂತೆ ಆ ರೀತಿ ಹೇಗೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳನ್ನು ಭೂತ ಪ್ರೇತ ಇದೆಲ್ಲ ಅವಿಷ್ಟ ಆಗಿದ್ರೆ ಆ ವ್ಯಕ್ತಿ ಸಾಮಾನ್ಯ ಜನರಿಗಿಂತ ಇನ್ನೇನೋ ಹೆಚ್ಚಿನದನ್ನು ಮಾಡ್ತಾ ಮಾತು ನಡೆದಾಡೋದು ಅಥವಾ ಭಾರ ಹೊರೋದು ಹೀಗೇನೋ ಬೇ ಕಾರ್ಯಗಳನ್ನು ಮಾಡ್ತಾನಲ್ಲ ಹಾಗೆ ಭಗವಂತ ಅವರೊಳಗೆ ಪ್ರವೇಶ ಮಾಡಿ ಅವರವರ ಯೋಗ್ಯತೆ ದಾಟ ಕೊಡೋದಲ್ಲೇ ಕರ್ಮಗಳನ್ನು ಮಾಡಿಸ್ತಾನೆ ಭಗವಂತ ಭೀಮನಾಗಿ ಅದೇ ರೀತಿಯಾಗಿ ತತ್ವಾಭಿಮಾನಿ ಹೆಸರರಿಗೆ ಸ್ವತಂತ್ರ ಇಲ್ಲ ಅವ್ರಿಗೂ ಕೂಡ ಸ್ವತಂತ್ರ ಆದ್ದರಿಂದ ಅವರೊಳಗೂ ಆ ಬ್ರಹ್ಮಾದಿ ದೇವತೆಗಳನ್ನು ತಾನೇ ಪ್ರವೇಶ ಮಾಡಿಸಿ ತಾನು ಬಿಂಬರೂಪದಿಂದ ಆ ಬ್ರಹ್ಮಾದಿ ದೇವತೆಗಳೊಳಗಿದ್ದು ಆ ದೈತ್ಯರ ಮೂಲಕ ಕಾರ್ಯವನ್ನ ಮಾಡಸ್ತಾನೆ ಭಗವಂತ ಜೀವರಂತೆ ಕರ್ಮ ಮಾಡೋದಲ್ಲ ಕರ್ಮಬದ್ಧನಲ್ಲ ನ ಕರ್ಮಣ ನೋಕನೀಯ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮದ ಬಂಧ ಅನ್ನೋದು ಭಗವಂತನಿಗೆ ಇಲ್ಲ ಆದ್ದರಿಂದ ಆ ಸ್ವತಂತ್ರರಾಗಿರ್ತಕ್ಕಂಥ ಮೂಢದೈತ್ಯರೊಳಗೆ ತಾನೇ ನೇರವಾಗಿ ಪ್ರವೇಶ ಮಾಡಲ್ಲ ಅವರಲ್ಲಿ ಬ್ರಹ್ಮಾದಿ ದೇವತೆಗಳನ್ನು ಪ್ರವೇಶ ಮಾಡಿಸಿ ಆ ಬ್ರಹ್ಮಾದಿ ದೇವತೆಗಳ ಅಂತರ್ಯಾಮಿ ಆಗಿ ತಾನಿದ್ದು ಇಷ್ಟೆಲ್ಲ ಕಾರ್ಯ ಮಾಡಿದರೂ ಕೂಡ ಕೇಡು ಲಾಭಗಳಿಲ್ಲ ಇದರಿಂದ ಆವಕಾಲದಲ್ಲಿ ನೀಚ ಅಧಿಷ್ಠಾನದಲ್ಲಿ ತಾನು ಪ್ರೇರಣೆ ಮಾಡಿದ್ದರಿಂದ ಭಗವಂತನಿಗೆ ಏನಾರೂ ಲೇಪ ಆಯಿತಾ ಅಂದರೆ ಭಗವಂತ ನಿರ್ಲೇಪನೇ ಅನ್ನೋದಕ್ಕೆ ಕೇಳಿಲ್ಲ ಅನ್ನೋದನ್ನು ಹೇಳೋದು ಆ ದೇವತೆಗಳಿಗೆ ಆ ಪ್ರೇರಣೆ ಮಾಡಿದ್ದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪ ಲೇಪ ಇಲ್ಲ ಅಂದಮೇಲೆ ಪರಮಾತ್ಮನಿಗೆ ಪಾಪದ ಲೇಪ ಸರ್ವಥಾ ಇಲ್ಲ ಅನ್ನೋ ವಿಚಾರವನ್ನು ಸ್ಪಷ್ಟ ಮಾಡ್ತಾರೆ ಪ್ರೇರಕ ಅಪಿ ದೈತ್ಯ ನಮ್ ನ ದೇವ ಅಂತ ಆ ದುಷ್ಟ ದೈತ್ಯರಲ್ಲಿ ಅವರ ಅಧಿಷ್ಠಾನಕ್ಕೆ ತಕ್ಕಂಥ ನೀಚಕರ್ಮಗಳಿಗೇ ಈ ದೇವತೆಗಳು ತಾವು ಪ್ರವೇಶ ಮಾಡಿ ಪ್ರೇರಣೆಯನ್ನು ಮಾಡಿದರೂ ಕೂಡ ಅದು ಭಗವಂತನ ಅಧೀನದಲ್ಲಿ ಭಗವಂತನ ಆಜ್ಞೆ ಅದೇ ಹರಿ ಸೇವೆ ಅಂತ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ಆದ್ದರಿಂದ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಇಲ್ಲ ಬ್ರಹ್ಮಾದಿ ದೇವತೆಗಳಿಗೆ ನೀಚ ಅಧಿಷ್ಠಾನದಲ್ಲಿ ಮಾಡಿದಾಗಲೂ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಇಲ್ಲ ಅಂದಮೇಲೆ ಅವರಿಗೂ ಪ್ರೇರಕನಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಸದಾ ನಿರ್ಲೇಪ ಅದನ್ನು ಹೇಳ್ತಾರೆ ಮೂಢ ಬಹುವಿಧ ವ್ಯಾಪಾರ ಮಾಡುವನು ಪರಮಾತ್ಮ ಹೇಗೆ ಅಂದರೆ ಬ್ರಹ್ಮೇಶಾಜ್ಯರುಳು ಪೊಕ್ಕು ಯಾವ ರೀತಿಯಾಗಿ ಅಂದರೆ ಸ್ವೇಚ್ಛೆಯಲ್ಲಿ ಭಗವಂತ ತನ್ನ ಸಂಕಲ್ಪದಂತೆ ಮಾಡ್ತಾನೆ ಇಷ್ಟೆಲ್ಲ ಮಾಡಿದರೂ ಕೇಡು ಲಾಭಗಳಿಲ್ಲ ಇದರಿಂದ ಆವ ಕಾಲದಲ್ಲಿ ಕೇವಲ ಅವರವರಿಗೆ ಅವರವರ ಗತಿಯನ್ನು ಪ್ರದಾನ ಮಾಡಲಿಕ್ಕಾಗಿ ಮಾಡ್ತಾನೆ ಹೊರತು ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಅನ್ನೋದಿಲ್ಲ ಆದ್ದರಿಂದ ಏನಾಯಿತು ಪ್ರಯೋಜನ ಜೀವನಿಗೆ ಅವರವರ ಗತಿ ಪ್ರಧಾನ ಅನ್ನೋ ಪ್ರಯೋಜನ ಸಿಕ್ತು ಲಕ್ಷ್ಮೀ ಬ್ರಹ್ಮಾಂಡದ ಒಡತಿಯನ್ನು ಮಹಾ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಯಿತು ಆದ್ದರಿಂದ ಕೇವಲ ಪರ ಇಷ್ಟೆಲ್ಲ ಕಾರ್ಯವನ್ನು ಮಾಡ್ತಾನೆ ಭಗವಂತನಿಗೆ ಯಾವುದೇ ಪ್ರಯೋಜನದ ಅಪೇಕ್ಷೆಯೂ ಇಲ್ಲ ಅಂತೇಳಿಸ್ತಾರೆ